ನವೋದಯದ ಕಿರಣ ನೆಲೆ ಕಂಗಡ ದೇನೆದ ಮೇಲೆ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ನದ ನದಿಗಳ ನೀರಿನಲ್ಲಿ ಗಿಡಿ ಹೊರಗಳ ನುಡಿಗಳಲ್ಲಿ ಶಿಲ್ಪ ಗಾನ ಕಾವ್ಯ ಗುಡಿ ಗೋಪುರ ಶಿಖರದಲ್ಲಿ ನದ ನದಿಗಳ ಗಿರಿವನಗಳ ಮುಡಿಗಳಲ್ಲಿ ಶಿಲ್ಪಕಲಾ ಗಾನ ಕಾವ್ಯ ಗುಡಿ ಗೋ ಪುರ ಶಿಖರದಲ್ಲಿ ನವೋದಯದ ಕಿರಣಲೀಲ ಕನ್ನಡ ಬೀರದ ಮೇಲೆ ಶುಭೋದಯವ ತೆರೆದಿದೆ ಶುಭೋದಯವು ತೆರೆದಿದೆ ಮುಗ್ಧ ಜಾನಪದಗಳಲ್ಲಿ ದಗ್ಧನಗಳ ದಗ್ಧನಗದ ಗೊಂದಲದಲ್ಲಿ ಯಂತ್ರ ತಂತ್ರ ದಟ್ಟ ಚಕ್ರಗತಿಯ ಪ್ರಗತಿಯಲ್ಲಿ ಯಂತ್ರತಂತ್ರ ದಟ್ಟ ಹಾಸ ಚಕ್ರಗತಿಯ ಪ್ರಗತಿಯಲ್ಲಿ ನವೋದಯದ ಕಿರಣ ಕನ್ನಡ ದಿನದ ಮೇಲೆ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ಹಳಬರಲ್ಲಿ ಹೊಸಬರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಹೊಸಚೇತನ ದುಸ್ಸಾರ ಚಿಲುಮೆ ಚಿಮ್ಮು ಹಳಬರಲ್ಲಿ ಹೊಸಬರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಹೊಸಚೇತನ ದುಸ್ಸಾರ ಚಿಲುಮೆ ಚಿಮ್ಮು ನವೋದಯದ ಕಿರಣ ತೆರೆದಿ ಶುಭೋದಯವ ತೆರೆ ದಿಲೆ ಶುಭೋದಯವ ತೆರದಿರೇ ಶುಭೋದಯವ